ಮಂಡಿ ಹರಿಯಣ್ಣನವರು ಸಾವಿರದ ಒಂಬೈನೂರ ಹದ್ನಾಕು ಹದಿನೈದರ ಸುಮಾರಿನಲ್ಲಿ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಮಂಡಿ ವರ್ತಕರಾದ ಹರಿಯಣ್ಣನವರನ್ನು ಶಾಸನ ಪರಿಷತ್ತಿಗೆ ಸರಕಾರದವರು ನಿಯಮಿಸಿದರು ಹಾಗೆ ಮಂಡಿ ಹರಿಯಣ್ಣನವರ ಪರಿಚಯ ನನಗೆ ಹೆಚ್ಚಾಗಿ ಆಗಿರಲಿಲ್ಲ ಅವರು ಭಾರಿ ವರ್ತಕರೆಂದು ತುಂಬಾ ಮರ್ಯಾದಸ್ಥರೆಂದು ಕೇಳಿದ್ದೆ ಒಂದೆರಡು ಸಾರಿ ಯಾವುದೋ ಸಾರ್ವಜನಿಕ ಕಾರ್ಯಕ್ಕಾಗಿ ಚಂದ ಅವರಿಗೆ ಅವರಲ್ಲಿಗೆ ಹೋಗಿದ್ದದ್ದು ಆಗ ಅವರು ದೊಡ್ಡ ಮನುಷ್ಯರೆಂಬ ಮುದ್ರಿಕೆ ನನ್ನ ಮನಸ್ಸಿನಲ್ಲುಂಟಾಗಿತ್ತು ಒಂದಾನೊಂದು ದಿನ ದಿವಾನ್ ವಿಶ್ವೇಶ್ವರಯ್ಯನವರೊಡನೆ ಮಾತನಾಡುವ ಅವಕಾಶ ದೊರೆತಾಗ ಹರಿಯಣ್ಣನವರನ್ನು ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಸದಸ್ಯರಾಗಿ ನೇಮಕ ಮಾಡಿದ್ದರ ಪ್ರಸಕ್ತಿ ಬಂತು ವಿಶ್ವೇಶ್ವರಯ್ಯನವರು ಯು ಮಸ್ಟ್ ಹ್ಯಾವ್ ಬಿಸ್ನೆಸ್ ಮ್ಯಾನ್ ಮರ್ಚೆಂಟ್ಸ್ ಲೈಕ್ ಮಿಸ್ಟರ್ ಹರಿಯಣ್ಣ ಇನ್ ಕೌನ್ಸಿಲ್ ಮಿಸ್ಟರ್ ಹರಿಯಣ್ಣ ಅಂಡ್ ಐ ವರ್ ಕ್ಲಾಸ್ ಫೆಲೋಸ್ ಇನ್ ದಿ ಸೇಮ್ ಸ್ಕೂಲ್ ಎಂದು ಹೇಳಿದರು ಅಲ್ಲಿಗೆ ಆ ಪ್ರಶ್ನೆ ಸಮಾಧಾನಕರವಾಗಿ ಮುಗಿಯಿತು ಹರಿಯಣ್ಣನವರು ಮಾತಿನ ಮನುಷ್ಯರಲ್ಲ ಅವರು ಮಿತಭಾಷೆಗಳು ಎಷ್ಟು ಪ್ರಕೃತವೋ ಅಷ್ಟೇ ಮಾತು ಒಂದು ಅಕ್ಷರ ಹೆಚ್ಚು ಬರುತ್ತಿರಲಿಲ್ಲ ಚಂದ ನಾನು ಚಂದ ಹಣಕ್ಕಾಗಿ ಅವರಲ್ಲಿ ಆಗಾಗ ಹೋಗುತ್ತಿದ್ದದುಂಟು ಎಂದು ಹೇಳಿದೆ ಅವರ ಗುಮಾಸ್ತೆ ಬಹುಶಃ ಹರಿಯಪ್ಪನೆಂಬ ಹೆಸರಿನವರು ಹರಿಯಣ್ಣನವರು ನನ್ನನ್ನು ಕಂಡ ಬನ್ನಿ ಕುಳಿತುಕೊಳ್ಳಿ ಎಂದು ಹೇಳಿ ಗುಮಾಸ್ತಿಯ ಕಡೆಗೆ ತಿರುಗಿ ಅವರಿಗೆ ಸಹಜವಾಗಿದ್ದ ಮೆಲುಧ್ವನಿಯಲ್ಲಿ ಹರಿಯಪ್ಪ ಸ್ವಾಮಿಗಳು ಬಂದಿದ್ದಾರೆ ನೋಡಿದೀಯಾ ಎನ್ನುವರು ಆತ ಹೌದು ದೀಪಾವಳಿ ಧರ್ಮಕ್ಕೆ ಎನ್ನುವರು ಹರಿಯಣ್ಣನವರು ಮಾಮೂಲಿನಂತೆ ನಡೆಸಿಬಿಡು ಎನ್ನುವರು ಗುಮಾಸ್ತೆಯ ಲೆಕ್ಕದ ಪುಸ್ತಕ ನೋಡಿ ವರ್ಷ ಹದಿನೈದು ರೂಪಾಯಿ ಕೊಟ್ಟಿದೆ ಎನ್ನುವರು ಅದರಂತೆ ಈ ಸರಿಯೂ ನಡೆಯುವುದು ನಾನು ಅಲ್ಲಿಗೆ ಹೋದ ನಿಮಿಷಗಳೊಳಗಾಗಿ ಹಣ ನನ್ನ ಕೈಸಿರುವುದು ಅದು ಮೊದಲನೆಯ ಯುದ್ಧದ ಕಾಲ ಹೊಸ ತರಗ ತರಗುಪೇಟೆಯಲ್ಲಿ ಅನೇಕ ಮಂಡಿಗಳು ಹುಟ್ಟಿದ್ದವು ಆ ವರ್ತಕರಲ್ಲಿ ಕೆಲ ನನಗೆ ಹೇಳಿದ್ದರು ಸ್ವಾಮಿ ನಾವೆಲ್ಲ ಹರಿಯಣ್ಣನವರ ಅನ್ನ ಊಟ ಮಾಡುವವರು ಹಾಗೆಂದರೆ ಅವರಿಗೆ ಬಂಡವಾಳ ಕೊಟ್ಟವರು ಸಹಾಯ ಒದಗಿಸಿದವರು ಹರಿಯಣ್ಣನವರು ಸ್ವಧರ್ಮ ನಾನು ಒಂದು ದಿನ ಒಂದು ಸಾಹಸ ಮಾಡಿದೆ ನಾನು ಹೀಗೆ ಯುದ್ಧ ಕಾಲ ವ್ಯಾಪಾರ ನಡೆಯಲು ಒಳ್ಳೆಯ ಅನುಕೂಲ ಹರಿಣನವರು ನನಗೆ ದೇವರು ಕೊಟ್ಟಿರುವುದು ಸಾಕು ಸ್ವಾಮಿ ನಮ್ಮ ಹಿರಿಯರು ಹಾಕಿದ ನಿಯಮಗಳನ್ನು ನಾನು ಬಿಡುವುದಕ್ಕಾಗುವುದಿಲ್ಲ ಅಷ್ಟರಲ್ಲಿ ಎಷ್ಟು ಲಾಭ ಬಂದರೆ ಅಷ್ಟು ಸಾಕು ಬೇರೆಯ ಜನ ಅವರ ದಾರಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಸಂಪಾದಿಸಿಕೊಳ್ಳಲಿ ಅವರವರ ಧರ್ಮ ಅವರವರದು ನಾನು ಹೊಸ ದಾರಿಗಳಿಗೆ ಹೋಗಲಾರೆ ಹರಿಯಣ್ಣನವರು ಹುಟ್ಟಿನಿಂದ ಶ್ರೀಮಂತರು ಅವರ ತಂದೆಯವರು ಪ್ರಸಿದ್ಧರಾಗಿದ್ದ ಮಂಡಿ ವರ್ತಕರು ದಾನ ಧರ್ಮಗಳಿಗೆ ಹೆಸರಾದವರು ಬಸವನಗುಡಿಯ ಪಶ್ಚಿಮದ ಕಡೆಯ ಸಣ್ಣಗುಡ್ಡದ ಮೇಲಿನ ಹರಿಹರೇಶ್ವರ ದೇವಾಲಯ ಅವರು ಕಟ್ಟಿಸಿದ್ದು ಅಲ್ಲೇ ಶಿವರಾತ್ರಿಯ ಪೂಜೆಯನ್ನು ಹರಿಯಣ್ಣನವರ ತುಂಬಾ ಭಕ್ತಿ ಶ್ರದ್ಧೆಗಳಿಂದ ನಡೆಸುತ್ತಿದ್ದರು ವಿಶ್ವೇಶ್ವರಪುರದ ಮಧ್ಯರಸ್ತೆಯ ಸಮೀಪದಲ್ಲಿಯೂ ಇವರ ಪೂರ್ವಿಕರು ಮಾಡಿದ ಧರ್ಮ ಸಂಸ್ಥೆ ಹೊಂದಿತ್ತು ಹರಿಯಣ್ಣನವರು ದರ್ಶನೀಯವಾದ ಆಕಾರವುಳ್ಳವರು ಎತ್ತರವಾದ ಆಳು ಮೈ ಹೋಂಬಿಳಪು ಬಣ್ಣ ಮುಖ ಗಂಭೀರವಾಗಿ ಸ್ವಾಮಿಯ ಮುದ್ರೆಯುಳ್ಳು ಉಡುಪು ಪಟ್ಟಾಟೋಪವಿಲ್ಲದೆ ಮರ್ಯಾದವಂತರ ರೀತಿಯದು ಸೊಗಸಾದ ಕೋಟು ಮೇಲೆ ಸರಿಗೆಯ ಉತ್ತರಿಯ ಕೈಯಲ್ಲಿ ಒಂದು ಸಣ್ಣ ಬೆತ್ತ ಇದು ಅವರ ಸಾಮಾನ್ಯ ದಿನದ ಉಡುಪು ವಿಶ್ವೇಶ್ವರಿಯನವರಿಗಿದ್ದಂತೆಯೇ ಮಿರ್ಜಾ ಸಾಹೇಬರಿಗೂ ಹರಿಯಣ್ಣನವರಲ್ಲಿ ಮನಪೂರ್ವಕವಾದ ವಿಶ್ವಾಸ ಗೌರವಗಳಿದ್ದವು ಒಂದಾನೊಂದು ಉತ್ಕಟ ಸಂದರ್ಭದಲ್ಲಿ ಮಿರ್ಜಾ ಅವರು ಒಬ್ಬನೊಬ್ಬ ಮನುಷ್ಯನ ವಿಷಯದಲ್ಲಿ ಕನಿಕರ ತೋರಿ ಮಂಡಿ ಹರಿಯಣ್ಣನವರಿಗೋಸ್ಕರ ನಾನು ಈ ಮನುಷ್ಯನ ವಿಷಯದಲ್ಲಿ ರಿಯಾಯಿತಿ ತೋರಿಸುತ್ತಿದ್ದೇನೆ ಎಂದು ಹೇಳಿದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ಹರಿಯಣ್ಣನವರ ಮನೆ ಮಂಡಿ ಎರಡು ಒಂದೇ ಕಟ್ಟಡ ಮಾಮೂಲುಪೇಟೆಯಿಂದ ಹಿಡಿದು ಹಳೆಯ ತರಗುಪೇಟೆಯವರೆಗೂ ಆ ಮನೆ ಇತ್ತು ಒಂದೊಂದು ದಿನ ಹರಿಯಣ್ಣನವರು ಬೆಳಿಗ್ಗೆ ಐರೀಶ್ ಪ್ರೆಸ್ ಕಡೆ ಬರುವರು ಕೆ ಎಸ್ ಕೃಷ್ಣಯ್ಯರ್ ಮಾತನಾಡಲು ಹಾಗೆಯೇ ನನ್ನೊಡನೆಯೂ ಒಂದೆರಡು ನಿಮಿಷ ಕಳೆಯುವರು ಆಗ ನನ್ನ ಕರ್ನಾಟಕ ಪತ್ರಿಕೆ ನಡೆಯುತ್ತಿತ್ತು ಹರಿಯಣ್ಣನವರು ಅದನ್ನು ಕ್ರಮವಾಗಿ ಓದುವರು ಅದರಲ್ಲಿದ್ದ ಟೀಕೆಗಳನ್ನು ಕುರಿತು ತಮ್ಮ ಅಭಿಪ್ರಾಯಗಳನ್ನು ಸಂಗ್ರಹವಾಗಿಯೇ ಸೂಚನೆ ಮಾಡುವರು ಅವರು ಒಳ್ಳೆಯ ಇಂಗ್ಲಿಷ್ ಮಾತನಾಡುತ್ತಿದ್ದರು ಮಾತನಾಡುತ್ತಿದ್ದದ್ದು ಕೊಂಚ ಆದರೆ ಕೊಂಚವೂ ಶುದ್ಧವಾಗಿರುತ್ತಿತ್ತು ಮನ್ನಣೆ ಹರಿಯಣ್ಣನವರಿಗೆ ಬೆಂಗಳೂರು ಪೇಟೆಯಲ್ಲಿದ್ದ ಪ್ರಸಿದ್ಧಿ ಮನ್ನಣೆಗಳು ಅಲ್ಲಿಂದೀಚಿನ ಇನ್ನು ಯಾರಿಗೂ ಇದ್ದಂತೆ ನನಗೆ ತೋರುವುದಿಲ್ಲ ಆಗ ನಾವು ಎಂದರೆ ನಾಲ್ಕೈದು ಮಂದಿ ಮಿತ್ರರು ಸಾರ್ವಜನಿಕ ಉದ್ದೇಶಗಳಿಗಾಗಿ ಪೇಟಿಯ ವರ್ತಕರಲ್ಲಿ ಬಳಕೆ ಇಟ್ಟುಕೊಂಡಿದ್ದೆವು ನಾವು ಯಾವ ಸಣ್ಣ ಅಂಗಳಿಗೆ ಹೋಗಿ ಏನಪ್ಪ ಇವತ್ತು ಅಂಗಡಿ ಮುಚ್ಚಬೇಕಲ್ಲ ದೇಶಭಕ್ತರಾದ ತಿಲಕರು ತಿರಿಕೊಂಡರು ನಮ್ಮ ಸಂತಾಪವನ್ನು ಪ್ರದರ್ಶನ ಮಾಡಬೇಕು ಎಂದು ಸೂಚಿಸಿದರೆ ಅಥವಾ ಏನಪ್ಪ ಮಾಗಡಿ ರಸ್ತೆಯಲ್ಲಿರುವ ಆಸ್ಪತ್ರೆಗೆ ಒಂದಿಷ್ಟು ಧರ್ಮ ಮಾಡಬೇಕಲ್ಲ ಎಂದು ಕೇಳಿದರೆ ಅಂಗಡಿ ಅಂಗಡಿಗಳಲ್ಲಿಯೂ ಒಂದೇ ಜವಾಬು ಯಜಮಾನರು ಏನು ಹೇಳುತ್ತಾರೋ ಅವರು ಹೇಳಿದಂತೆ ನಾವು ಯಜಮಾನರು ಎಂದರೆ ಮಂಡಿ ಹರಿಯಣ್ಣನವರು ಅವರು ಯಾವುದನ್ನು ದುಡುಕಿ ಹೇಳುವವರಲ್ಲ ದುಡುಕಿ ಮಾಡುವವರಲ್ಲ ಅರ್ಹರಾದವರನ್ನು ಕೇಳಿ ಸ್ವಂತವಾಗಿ ವಿಚಾರ ಮಾಡಿ ಮಾತನಾಡತಕ್ಕವರು ಎಂದು ಎಲ್ಲರಿಗೂ ನಂಬಿಕೆ ಪೂರ್ಣವಾಗಿತ್ತು ವರ್ತಕ ಧರ್ಮ ಎಲ್ಲರಿಗಿಂತ ಮೇಲಾಗಿ ಅವರು ಪ್ರಾಮಾಣಿಕರು ವರ್ತಕನಕ್ಕೂ ನೀತಿ ನಿಯಮಗಳುಂಟು ಲಾಭ ಸಂಪಾದನೆಗೂ ಮಿತಿ ಮೇರೆಗಳುಂಟು ಜಾನ್ ರಸ್ಕಿನ್ ತತ್ವಜ್ಞನು ಮನುಷ್ಯ ಸಮಾಜದ ಉಪಕಾರಿಗಳಲ್ಲಿ ನೀತಿವಂತನಾದ ವ್ಯಾಪಾರಿ ಬಹು ಮುಖ್ಯನಾದವನೆಂದು ಪದೇ ಪದೇ ಬೋಧಿಸಿದ್ದಾನೆ ವ್ಯಾಪಾರವಿಲ್ಲದೆ ಸಮಾಜವಿಲ್ಲ ಅಂಗಡಿ ಇಲ್ಲದೆ ಊರಿಲ್ಲ ಹೀಗೆ ವರ್ತಕನು ಸಮಾಜ ಜೀವನಕ್ಕೆ ಮೂಲ ಸಹಾಯಕರೊಬ್ಲೊಬ್ಬ ಅವನು ನಿಜವಾಗಿ ಸಹಾಯಕನಾಗಬೇಕಾದರೆ ಅವನು ಕೆಲವು ಸಮಯ ನಿಯಮಗಳನ್ನಿಟ್ಟುಕೊಳ್ಳಬೇಕು ಇಂತ ಉತ್ತಮವಾದ ವರ್ತಕ ಧರ್ಮಕ್ಕೆ ಆದರ್ಶಪ್ರಾಯರಾಗಿದ್ದವರು ಮಂಡಿ ಹರಿಯಾಣನವರು ಹರಿಯಾಣದವರು ಮಾತಿನವರಲ್ಲವೆಂದು ಹೇಳಿದೆ ಆದರೆ ಅವರು ಮಾತು ಬೇಡದವರಲ್ಲ ಇನ್ನು ಯಾರಾದರೂ ವಿನೋದವಾಗಿ ಮಾತನಾಡುತ್ತಿದ್ದರೆ ನಗುತ್ತಾ ಕೇಳುವರು ದೊಡ್ಡ ವಿಚಾರವನ್ನು ಕುರಿತು ತಿಳಿದವರು ಮಾತನಾಡುತ್ತಿದ್ದರೆ ಗಮನಿಸಿ ಕೇಳುವರು ಅವರಿಗೆ ಮನಸ್ಸು ಪ್ರಸನ್ನವಾಗುವಂತೆ ಮಾತನಾಡುತ್ತಿದ್ದವರು ಸಜ್ಜನಾರಾಯರು ಇವರು ಹಾಸ್ಯವಿಟ್ಟು ಮಾತನಾಡುವರು ಕೊಂಚ ಚಮತ್ಕಾರವಿಟ್ಟು ಮಾತನಾಡುವರು ಸಜ್ಜನಾರಾಯರು ಬಂದವರನ್ನು ಆಧರಿಸುವರು ಪ್ರಶ್ನೆ ಹಾಕುವರು ಕೊಂಚ ಟೀಕೆಯನ್ನು ಮಾಡುವರು ಅದರಲ್ಲೆಲ್ಲ ಕೊಂಚ ಕೊಂಚ ಸ್ವಾರಸ್ಯವಿರುತ್ತಿತ್ತು ಹರಿಯಣ್ಣನವರು ಆ ಸ್ವಾರಸ್ಯವನ್ನು ಗ್ರಹಿಸಿ ಪ್ರಸನ್ನರಾಗಿರುವ ರಾಗಿರುವರು ಈ ಇಬ್ಬರು ಗನ ಸಾಹುಕಾರರು ಅವರಿಗೆ ಸಮಾನರಾದ ಮತ್ತು ಸ್ನೇಹಿತರಾದ ವೆಂಕಟ ಮುನಯ್ಯ ಶೆಟ್ಟರ ಅಂಗಡಿಯ ಬಳಿಗೆ ಬರುವರು ಅದು ಸಂಜೆ ಆರು ಏಳು ಗಂಟೆಯ ಸುಮಾರಿಗೆ ಆಗೋಷ್ಠಿಗೆ ಇನ್ನೂ ಒಬ್ಬರಿಬ್ಬರು ಆಗಾಗ ಬಂದು ಸೇರುತ್ತಿದ್ದುದುಂಟು ಆದ್ಯಪ್ಪನವರು ಚಿನ್ನಸ್ವಾಮಿ ಶೆಟ್ಟರು ಇತ್ಯಾದಿ ಈ ಗೋಷ್ಠಿ ಅರ್ಧ ಗಂಟೆ ಒಂದು ಗಂಟೆ ನಡೆಯುವುದು ಆಗ ಪೇಟೆಯ ವಿದ್ಯಮಾನಗಳು ಮಾತಿನ ವಿಷಯ ನನಗೆ ಚೆನ್ನಾಗಿ ತಿಳಿದಿರುವ ಒಂದು ಸಂಗತಿಯನ್ನು ಅದರ ನೀತಿ ಪಾಠಕ್ಕಾಗಿ ಇಲ್ಲಿ ಹೇಳುತ್ತೇನೆ ಹರಿಯಣ್ಣನವರ ಸಜ್ಜನರಾಯರ ಆಪ್ತ ಸ್ನೇಹಿತರಲ್ಲಿ ಒಬ್ಬರು ವ್ಯಾಪಾರಸ್ಥರು ಕಷ್ಟಕ್ಕೆ ಸಿಕ್ಕಿದರು ಯಾರೋ ತಪ್ಪಿದ ಕಾರಣದಿಂದ ಆ ಸಾಹುಕಾರರು ಬಾರಿ ವ್ಯಾಪಾರಿಗಳು ತಮ್ಮ ಬಂಧುಗಳನ್ನು ಗುಮಾಸ್ತರುಗಳನ್ನು ನಂಬಿ ಅವರಲ್ಲಿ ಅತಿಯಾದ ವಿಶ್ವಾಸದಿಂದ ನಡೆದುಕೊಳ್ಳುತ್ತಿದ್ದರು ಹಾಗೆ ಪ್ರೀತಿ ಪಾತ್ರನಾಗಿದ್ದ ಒಬ್ಬನೊಬ್ಬ ಮನುಷ್ಯನ ಅವಿವೇಕದಿಂದಲೂ ಅಜಾಗರೂಕತೆಯಿಂದಲೂ ಬಹು ನಷ್ಟವಾಗುತ್ತಿತ್ತು ಒಂದಾನೊಂದು ದಿನ ಆ ನಷ್ಟದ ಮೊತ್ತ ಬಹು ಬಾರಿ ಎಂದು ಸಾಹುಕಾರರಿಗೆ ಅಕಸ್ಮಾತಾಗಿ ತಿಳುವಳಿಕೆಗೆ ಬಂತು ಅವರು ಏನು ಮಾಡಿಯರು ತಮ್ಮ ಆ ಪತ್ತನ್ನು ಸ್ನೇಹಿತರಲ್ಲಿ ಹೇಳಿಕೊಂಡರು ಹರಿಯಣ್ಣನವರು ಸಜ್ಜನರಾಯರು ಇನ್ನಿಬ್ಬರು ಸ್ನೇಹಿತರೊಡನೆ ಆಪತ್ತಿನ ಸಮಾಚಾರವನ್ನು ಪ್ರಸ್ತಾವಿಸಿದರು ಆ ನಾಲ್ಕು ಮಂದಿಯಲ್ಲಿ ಬಿಕೆ ಕೆ ಗರುಡಾಚಾರ್ಯರು ಇದ್ದರು ಆ ನಾಲ್ಕು ಮಂದಿಯ ಆಲೋಚನೆಯ ಫಲವಾಗಿ ಕಷ್ಟದಲ್ಲಿದ್ದ ಆ ಸ್ನೇಹಿತರಿಗೆ ಆಪತ್ತಿನ ನಿವಾರಣೆಯಾಯಿತು ಅವರು ನಾಲ್ವರು ಆ ಸ್ನೇಹಿತರಿಗೆ ಅವಶ್ಯವಾಗಿದ್ದ ಭಾರಿ ಸಹಾಯವನ್ನು ತಾವು ಒದಗಿಸಿ ಆ ಸ್ನೇಹಿತನಲ್ಲಿ ಸ್ನೇಹಿತನ ಹೆಸರು ಬೀದಿಗೆ ಬಾರದಂತೆ ಕಾಪಾಡಿದರು ಮೇಲಿನ ಸಂಗತಿ ಸ್ವಾತಂತ್ರ್ಯಪೂರ್ವ ಯುಗದ್ದು ಸ್ವಾತಂತ್ರ್ಯಾನಂತರದ ಯುಗದಲ್ಲಿಯೂ ಅಂತ ಸ್ನೇಹವು ಜನದಲ್ಲಿ ಉಳಿದುಕೊಂಡಿದೆ ಎಂದು ನನಗೆ ಯಾರಾದರೂ ಭರವಸೆ ಕೊಟ್ಟರೆ ಸಂತೋಷವಾಗುತ್ತದೆ